ಪರಮಾತ್ಮನ ಕಾರುಣ್ಯ ಎಷ್ಟು ಅಂದರೆ ನಿಂದ ಸ್ತುತಿ ಮಾಡಿದರೂ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ತಿಳಿಸ್ತಾರೆ ಭೂತಳದಿ ಜನರುಗಳು ಮರುಮಕ್ಕ ಮಾತುಗಳ ನಾಡಿದರೆ ಸಹಿಸದೆ ಘಾತಿಸುವ ರತಿಕೋಪದಿಂದಲೇ ಎಚ್ಚರಿಪ ಕೆರದಿ ಮಾತುಳ ಅಂತಕ ಜಾರ ತನ್ನ ನಿಕೇತನದೊಳಿಟ್ಟ ಬರಸಂತೈಸುವನು ಕರುಣಾಳು ಭೂಮಿಯಲ್ಲಿ ಲೋಕದಲ್ಲಿ ಜನರು ಒಬ್ಬರು ಇನ್ನೊಬ್ಬರಿಗೆ ನಿಷ್ಠೂರವಾಗಿರ್ತಕ್ಕಂತಹ ಕಠಿಣ ಮಾತನ್ನು ಅಥವಾ ಮನಸ್ಸಿಗೆ ನೋವುಂಟಾಗುವಂತಹ ಮಾತುಗಳನ್ನು ಆಡಿದರೆ ಅದನ್ನು ಸಹನ ಮಾಡಲಿಕ್ಕಾಗದೆ ಅತ್ಯಂತ ಕೋಪದಿಂದ ಅವರಿಗೆ ಶಿಕ್ಷೆಯನ್ನೇ ಕೊಡ್ತಾರೆ ಮತ್ತು ಈ ರೀತಿಯಾಗಿ ಮಾತಾಡಿದ್ರೆ ಹುಷಾರಂತೆ ಎಚ್ಚರಿಕೆಯನ್ನು ಕೊಡ್ತಾರೆ ಆದರೆ ಮಾವನನ್ನು ಕೊಂದವನೇ ಜಾರನೇ ಹೇ ನವನೀತ ಚೋರನೇ ಅಂತ ಪರಮಾತ್ಮನನ್ನು ಈ ರೀತಿಯಾಗಿ ನಿಂದಾರು ಸ್ತುತಿ ಮಾಡಿದರೂ ಕೂಡ ಪರಮ ಕರುಣಾಸಮುದ್ರನಾಗಿರ್ತಕ್ಕಂಥ ಭಗವಂತ ಅಂತಹ ಭಕ್ತರನ್ನು ತನ್ನ ಮನೆಯೊಳಗೆ ಇಟ್ಟು ಸಂತೈಸುವನು ತನ್ನ ನಿಕೇತನದಲ್ಲಿಟ್ಟವರ ಸಂತೈಸುವನು ಕರುಣಾಳು ಇದು ಭಗವಂತನ ವಿಶೇಷವಾಗಿರ್ತಕ್ಕಂಥ ಕರುಣೆಯ ಪರಿಚಯ ಅಂತ ತಿಳಿಸ್ತಾರೆ ಭಗವಂತ ಬಯೋನೆಪದಿಂದ ತನ್ನನ್ನು ಸ್ಮರಣೆ ಮಾಡಿದ್ರೂ ಸದ್ಗತಿ ನೀಡುವಂತಹ ಪರಮಕರುಣಾ ಸಮುದ್ರ ಇನ್ನು ನೇರವಾಗಿ ಜ್ಞಾನ ಭಕ್ತಿ ಅನುಸಂಧಾನ ಸಹಿತವಾಗಿ ಸ್ತೋತ್ರ ಮಾಡಿದ್ರಂತೂ ಸದ್ಗತಿಯನ್ನು ಕೊಟ್ಟೇ ಕೊಡ್ತಾನೆ ಇದು ನಿಶ್ಚಯ ಜನರು ಮಾತ್ರ ಬೈಯುವಂತಹ ಮಾತುಗಳಿಗೆ ನಿಂದೆ ಮಾಡುವಂತಹ ಮನಸಿಗೆ ನೋವ ನೋವಾಗುವಂತಹ ನುಡಿಗಳಿಗೆ ಶೀಘ್ರದಲ್ಲಿ ಕೋಪ ಮಾಡ್ಕೊಂಡು ಶಿಕ್ಷೆಯನ್ನು ಕೊಡ್ತಾರೆ ಹೊರತು ಯಾವತ್ತೂ ಅದನ್ನು ಒಪ್ಕೊಳ್ಳೋದಿಲ್ಲ ಬೈ ಎಷ್ಟೋ ದಿನ ಆಗಿ ಮತ್ತದಕ್ಕೆ ನೂರಾರು ಬಾರಿ ಕ್ಷಮೆ ಕೇಳಿದರೂ ಕೂಡ ಕ್ಷಮೆಯನ್ನು ಮಾಡೋದಿಲ್ಲ ಆದ್ದರಿಂದ ಭಗವಂತ ಪರಮಕರುಣ ಸಮುದ್ರ ಅಂತ ವ್ಯಾಸರಾಜರು ಹಾಡ್ದಂಗೆ ಜಾರತ್ವವನ್ನು ಮಾಡಿದ ಪಾಪಂಗಳಿಗೆಲ್ಲ ಗೋಪೀಜನಜಾರ ಎಂದರೆ ಸಾಲದೆ ಚೋರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ನವನೀತ ಚೋರ ಎಂದರೆ ಸಾಲದೆ ಕ್ರೂರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ಮಾಮನಕುಂದವ ಎಂದರೆ ಸಾಲದೆ ಪ್ರತಿ ದಿವಸದಲ್ಲಿ ಮಾಡಿದ ಪಾಪಗಳಿಗೆಲ್ಲ ಪತಿತ ಪಾವನ ಎಂದರೆ ಸಾಲದೆ ಇಂತಿಪ್ಪ ಮಹಿಮೆಯಳು ಒಂದಾದರೂ ಒಮ್ಮೆ ಸಂತತ ನೆನೆಯವರ ಸಲಹುವ ಶ್ರೀಕೃಷ್ಣ ಅಂತ ಇಲ್ಲಿ ಬೈದರೆ ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ಮೇಲ್ನೋಟಕ್ಕೆ ನಮಗೆ ಅರ್ಥ ಕಾಣಿಸ್ತಾ ಇದೆ ಆ ರೀತಿ ಅರ್ಥ ಅಲ್ಲ ಬೇರೆಯವರನ್ನು ನಿಮಿತ್ತ ಮಾಡಿ ಬೈದರೂ ಸರಿ ಭಗವಂತನ ಗುಣಗಳನ್ನ ಚಿಂತನೆ ಮಾಡೋದು ಕರ್ತವ್ಯ ಅಂತ ಬಿಟ್ಟಿಗಳನೆ ಬದಿಂದರಾಗಲಿ ಹೊಟ್ಟೆಗೋಸುಗವಾದರಾಗಲಿ ಕೆಟ್ಟ ರೋಗ ಪ್ರಯುಕ್ತವಾಗಲಿ ಅಣಕದಿಂದೊಮ್ಮೆ ಹರಿಬಿಠಲ ಸಂದ ಸಲಹೆ ಕೈಗೊಟ್ಟು ಕಾವ ಕೃಪಾಳು ಸಂತತ ತನ್ನ ಭಕುತರನು ಹಿಂದೆ ಹೇಳಿದ್ರಲ್ಲ ಆ ರೀತಿಯಾಗಿ ಭಾಗವತ ಹೇಳುವಂತೆ ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಮಂ ನಾಮ ಗ್ರಹಣಂ ಅಶೇಷ ಅಗಹರಂ ವಿದುಹು ಅಂತ ಉದಾಹರಣೆಗೆ ಅಹಲ್ಯಾಯೈ ಜಾರ ಇಂದ್ರನ ನಿಂದೆ ಅಲ್ಲ ಅದು ಕೇವಲ ಸ್ತೋತ್ರವೇ ಆಗಿರುವಂಥದ್ದು ಇದರ ವಿವರಣೆಯನ್ನು ಗೀತಾಭಾಷ್ಯದಲ್ಲಿ ತಿಳಿಸ್ತಾರೆ ಉಪೇಂದ್ರ ನಾಮಕನಾಗಿರ್ತಕ್ಕಂಥ ಭಗವಂತನಿಗೆ ಜಾರತ್ವಾದಿ ದೋಷಗಳು ಸರ್ವಥಾ ಇಲ್ಲ ಆ ಪದಗಳು ಭಗವಂತನೇ ಶ್ರೇಷ್ಠತೆಯನ್ನು ಹಿರಿಮೆಯನ್ನೇ ತಿಳಿಸತ್ತೆ ನವನೀತ ಅಲ್ಲಿ ಚೋರ ಶಬ್ದ ನವನೀತ ಚೋರ ಅಂತ ಹೇಳುವಂಥ ಸಂದರ್ಭದಲ್ಲಿ ಆ ಚೋರ ಅನ್ನೋ ಶಬ್ದ ಸ್ತೋತ್ರ ರೂಪ ಅಂತ ತಿಳ್ಕೊಬೇಕು ಚಿತ್ತ ಚೋರ ಅನ್ನೋಲ್ಲಿ ಹೇಗೆ ಮನಸ್ಸನ್ನು ಕರೀತಾನೆ ಭಗವಂತ ಅಂದರೆ ತನ್ನ ಕಡೆಗೆ ಮನಸ್ಸು ಹರಿಯುವಂತೆ ಮಾಡ್ತಾನೆ ಅಂತ ಅದೇ ರೀತಿಯಾಗಿ ನವನೀತ ಅಂದರೆ ಮನಸ್ಸು ನವನೀತ ಚೋರ ಅಂದರೆ ನವನೀತಾದಿಗಳನ್ನು ಕದಿಯುವ ನೆಪದಲ್ಲಿ ತನ್ನ ಮಹಿಮೆಯನ್ನು ಪ್ರಕಟ ಗೋಪಿಯರ ಮನಸ್ಸನ್ನು ತನ್ನ ಕಡೆಗೆ ಸೆಳಕೊಂಡ ಭಗವಂತ ಅಂತಹ ಅಚಿಂತ್ಯದ್ಭುತ ಮಹಿಮಾ ಸಂಪನ್ನನಾದವನು ಪರಮಾತ್ಮ ಅಂತ ಶಾಸ್ತ್ರವೇ ತಿಳಿಸ್ತಾ ಇದೆ ಯೇ ದೋಷಾ ಇತರತ್ರಾಪಿ ತೇ ಗುಣಾ ಪರಮೇ ಅಂತ ಇತರರಲ್ಲಿ ಯಾವುದು ದೋಷ ಅಂತ ಕಾಣಿಸ್ತಾ ಆ ಎಲ್ಲ ಶಬ್ದಗಳು ಕೂಡ ಪರಮಾತ್ಮನನ್ನು ಹೇಳುವಂತಹ ಗುಣಪೂರ್ಣ ವಾಚಕಗಳೇ ಆಗಿದೆ ಅಂತ ಹೀಗೆ ನಿಮಿತ್ತ ಯಾವುದಾದರೂ ಆಗಲಿ ನೆಪ ಯಾವುದಾದರೂ ಆಗಲಿ ಆ ಮೂಲಕ ಭಗವಂತನನ್ನು ಸ್ಮರಣೆ ಮಾಡಬೇಕು ಭಗವಂತನನ್ನು ಸ್ಮರಣೆ ಮಾಡುವಂತಹ ಪ್ರವೃತ್ತಿ ಮನೆ ಮೊದಲಿಗೆ ಬರಬೇಕು ಅದಕ್ಕೆ ಮನ ಬಂದ ಥರದಲ್ಲಿ ಚಿಂತಿಸು ಇದಕ್ಕನುಮಾನ ಇನ್ನಿಲ್ಲ ಅಂತ ಹಿಂದಿನ ಸದ್ಯಗಳಲ್ಲಿ ಹೇಳಿದ್ದಾರೆ ಅಂದರೆ ಮೊದಲಿಗೆ ಪ್ರವೃತ್ತಿ ಬರಲಿ ಆಮೇಲೆ ನಿಧಾನವಾಗಿ ಅರ್ಥ ಅನುಸಂಧಾನ ಜ್ಞಾನ ಸಹಿತವಾಗಿ ಸ್ತೋತ್ರ ಮಾಡಲಿ ಅಂತ ಈ ಅಭಿಪ್ರಾಯ ಲೋಕದಲ್ಲಿ ಜನರು ತಪ್ಪು ಮಾಡುವಂಥದ್ದು ಸರ್ವೇ ಸಾಮಾನ್ಯ ತಪ್ಪು ಮಾಡದೇ ಇರೋವಂಥವ್ರು ಯಾರು ಇಲ್ಲ ಎಲ್ಲರೂ ಕೂಡ ನಾನಾ ರೀತಿಯಾಗಿರ್ತಕ್ಕಂಥ ತಪ್ಪನ್ನು ಮಾಡೇ ಮಾಡ್ತಾರೆ ಉದಾಹರಣೆಗೆ ಸ್ತ್ರೀಯ ಬಗ್ಗೆ ಸ್ಮರಣೆ ಮಾಡೋದು ಅವರ ಗುಣಗಾನವನ್ನು ಮಾಡೋದು ಅವರ ಜೊತೆ ಆಟ ಆಡೋದು ನೋಡೋದು ರಹಸ್ಯವಾಗಿ ಸಂಭಾಷಣೆ ಮಾಡೋದು ನಾನಾ ರೀತಿಯಾಗಿರ್ತಕ್ಕಂಥ ಈ ಎಲ್ಲ ಪ್ರಸಂಗಗಳನ್ನು ಕೂಡ ಶಾಸ್ತ್ರ ಸ್ತ್ರೀ ಸಂಘ ಅಂತಲೇ ಹೇಳುತ್ತೆ ಇದ್ಯಾವುದನ್ನು ಮಾಡದೇ ಇರೋದೇ ಬ್ರಹ್ಮಚರ್ಯ ಅಂತ ಇದು ಸಾಧ್ಯವಾ ಸರ್ವತಾ ಸಾಧ್ಯ ಇಲ್ಲ ಆ ರೀತಿಯಾಗಿ ಯಾವ ಬ್ರಹ್ಮಚಾರಿಗೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಆದ್ದರಿಂದ ಅರ್ಥ ಏನು ಮದುವೆ ಆಗದೇ ಇರೋವೇ ಬ್ರಹ್ಮಚಾರಿ ಅಂತ ಹೇಳುವಂಥದ್ದು ಈ ರೀತಿ ಬ್ರಹ್ಮಚರ್ಯ ಅನ್ನೋ ವಿಚಾರಕ್ಕೆ ಮಹಾಭಾರತದ ಒಂದು ಪ್ರಸಂಗ ಹೇಳೋದಾದರೆ ಕುರುಕ್ಷೇತ್ರ ಯುದ್ಧದ ಪ್ರಸಂಗದಲ್ಲಿ ತೊಡೆ ಮುರ್ಕೊಂಡು ಬಿದ್ದಿರ್ತಕ್ಕಂಥ ದುರ್ಯೋಧನ ನೈಷ್ಠಿಕ ಬ್ರಹ್ಮಚರ್ಯನ ಪಾಲನೆ ಮಾಡುವಂತಹ ಅಶ್ವಥಾಮಾಚಾರ್ಯರು ದ್ರೋಣಾಚಾರ್ಯರ ಪುತ್ರ ಆಗಿರುವಂತಹ ಅಶ್ವತ್ಥಾಮಾಚಾರ್ಯರಿಂದ ಪಾಂಡು ಸಂತತಿಯನ್ನು ನಿರ್ನಾಮ ಮಾಡಿ ತನ್ನ ಪತ್ನಿಯಲ್ಲಿ ಸಂತತಿಯನ್ನು ಹುಟ್ಟಿಸಿ ಆ ಸಂತತಿಯಿಂದ ರಾಜ್ಯಭಾರ ಮಾಡಿಸ್ಲಿಕ್ಕೆ ಅಶ್ವತ್ಥಾಮಾಚಾರ್ಯರಿಗೆ ಧೂಳಿನಿಂದ ಅಭಿಷೇಕವನ್ನು ಮಾಡ್ತಾನೆ ದುಷ್ಟ ದುರ್ಯೋಧನ ಅಶ್ವತ್ಥಾಮ ಅದಕ್ಕೆ ಒಪ್ಪಿದ್ದ ಅದರಿಂದಲೇ ನೈಷ್ಠಿಕ ಬ್ರಹ್ಮಚಾರ್ಯ ಅಶ್ವತ್ಥಾಮಾಚಾರ್ಯರದ್ದು ಹಾಳಾಯಿತು ಅಂತ ಮಹಾಭಾರತವೇ ತಿಳಿಸ್ತಾ ಇದೆ ಮುಂದೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದರೂ ಕೂಡ ಅಶ್ವತ್ಥಾಮಾಚಾರ್ಯರು ಅದನ್ನ ಉಪಸಂಹಾರ ಮಾಡಲಿಕ್ಕೆ ಅಶ್ವತ್ಥಾಮಾಚಾರ್ಯರಿಂದ ಆಗಲಿಲ್ಲ ಯಾಕಾಗಲಿಲ್ಲ ಅಂದರೆ ನೈಷ್ಠಿಕಾ ಬ್ರಹ್ಮಚಾರ್ಯನೇ ಈಗಾಗಲೇ ಅಶ್ವತ್ಥಾಮಾಚಾರ್ಯರು ಕಳ್ಕೊಂಡಿದ್ರು ಅಂತ ಮಹಾಭಾರತ ಈ ದುರ್ಯೋಧನನ ಪ್ರಸಂಗದಲ್ಲಿ ತಿಳಿಸ್ತಾ ಇದೆ ನಂತರದಲ್ಲಿ ಅರ್ಜುನ ಉಪಸಂಹಾರವನ್ನು ಮಾಡಿದ ಆ ಬ್ರಹ್ಮಾಸ್ತ್ರವನ್ನು ಹೀಗಿದ್ರೂ ಲೋಕದಲ್ಲಿ ಒಬ್ಬನನ್ನು ಜಾರ ಈ ರೀತಿಯಾಗಲಿ ಎಲ್ಲ ಅವನನ್ನು ಆ ದೋಷಗಳನ್ನು ನಿಮಿತ್ತ ಮಾಡಿ ಕರೆದ್ರೆ ಮರ್ಮಾಘಾತ ಆದಂತಾಗಿ ಬಹಳ ಸಿಟ್ಟಿಗಿಳಿತಾನೆ ಬೇಡ ಹಾಗೆ ಇನ್ನೊಂದು ಸಲ ಹೇಳಿದ್ರೆ ಸುಮ್ಮನೆ ಇರಲ್ಲ ಹುಷಾರಂತ ಈ ರೀತಿಯಾಗಿ ಗದ್ರಸ್ತಾನೆ ಅದೇ ಅನಾದಿ ಬ್ರಹ್ಮಚಾರಿ ಚ ಕೃಷ್ಣ ವ್ಯಸನ ಕರ್ಷಕಃ ಶ್ರೀಕೃಷ್ಣ ಪರಮಾತ್ಮ ಅನಾದಿ ಬ್ರಹ್ಮಚಾರಿ ಹದಿನಾರು ಸ್ತ್ರೀಯರನ್ನು ಮದುವೆಯಾದರೂ ಕೂಡ ಬ್ರಹ್ಮಚಾರಿ ಯಾಕೆಂದರೆ ಮದುವೆಯಾಗಿರ್ತಕ್ಕಂಥ ಸ್ತ್ರೀಯಲ್ಲೂ ಅವನಿಗೆ ಆಸಕ್ತಿ ಇಲ್ಲ ಅವರೊಳಗಿರುವಂಥ ತನ್ನದೇ ಆದ ಸ್ತ್ರೀ ರೂಪದಲ್ಲೇ ತಾನು ರಮಣ ಮಾಡ್ತಾನೆ ಸ್ವರಮಣ ಪರಮಾತ್ಮ ಅನಾದಿ ಕಾಲದಿಂದಲೂ ಇದೇ ರೀತಿಯಾಗಿ ಇನ್ನೊಬ್ಬ ಸ್ತ್ರೀಯಲ್ಲಿ ಆಸಕ್ತಿಯನ್ನೇ ತೋರದೇ ಇರುವಂತಹ ಪರಮಾತ್ಮನನ್ನು ನೀನು ಜಾರ ಚೋರ ಅಂದರೆ ಅವನಿಗೆ ಎಷ್ಟು ಕೋಪ ಬರಬೇಕಾಗಿತ್ತು ಆದರೂ ಕೂಡ ಅವನು ಸಿಟ್ಟಾಗದೆ ಕ್ಷಮಾ ಮಾಡಿ ಸಾಂತ್ವನ ಮಾಡ್ತಾನೆ ತನ್ನ ಭಕ್ತನನ್ನು ಅಷ್ಟೇ ಅಲ್ಲ ತನ್ನ ನಿಕೇತನದಲ್ಲಿ ಟವರ ಸಂತೈಸುವನು ಕರುಣಾಳು ಜನರ್ಯಾರಾದರೂ ಅದ್ರೆ ಲೋಕದ ಜನರು ಸಾಮಾನ್ಯ ವ್ಯಕ್ತಿಗಳು ತಪ್ಪು ಮಾಡಿದವರನ್ನು ನೀ ತಪ್ಪು ಮಾಡಿಯಾ ಅಂತ ಹೇಳಿದ್ರೂ ಸಹನೆ ಮಾಡೋದಿಲ್ಲ ಏನೂ ತಪ್ಪು ಮಾಡದೇ ಇದ್ದವನನ್ನು ಹಾಗಂದರೆ ಸಹನ ಮಾಡೋಕ್ಕೆ ಸಾಧ್ಯವಾ ಆದರೂ ಕೂಡ ಭಗವಂತ ಸಹನ ಮಾಡ್ತಾನೆ ಇದು ಭಗವಂತನ ಕಾರುಣ್ಯಕ್ಕೆ ನಿದರ್ಶನ ಉದಾಹರಣೆಗೆ ಬುರುಗುರುಷಿಗಳು ಪ್ರಸಂಗವನ್ನು ನೋಡ್ತೀವಿ ಪರಮಾತ್ಮನ ವಕ್ಷಸ್ಥಳಕ್ಕೆ ಪಾದಪ್ರಹಾರ ಮಾಡಿದ್ದು ಅಂತಹ ಭುಗು ಋಷಿಗಳಲ್ಲಿ ಭಗವಂತ ವಿಶೇಷವಾಗಿ ಪ್ರೀತಿಯನ್ನು ಮಾಡಿ ವಿಶೇಷ ಅನುಗ್ರಹವನ್ನು ಮಾಡಿ ಸಾಂತ್ವನ ಮಾಡಿದ ಪದ ಪ್ರಕ್ಷಾಲನೆಯನ್ನು ಮಾಡಿದ ಇತ್ಯಾದಿ ಎಲ್ಲ ಭವಿಷ್ಯೋತ್ತರ ಪುರಾಣದಲ್ಲಿ ಕೇಳ್ತಿವಿ ಎಂತಹ ಕರುಣಾಳು ಯದ್ಯಪಿ ನೂರೊಂದು ತಪ್ಪು ಮಾಡಿರ್ತಕ್ಕಂಥ ಶಿಶುಪಾಲನ ಶಿರಚ್ಛೇದನ ಮಾಡಿ ಅವನನ್ನು ತಮಸ್ಸಿಗೆ ಕಳಿಸಿದ್ರ ಆದರೂ ಆ ಶಿಶುಪಾಲನ ಒಳಗಿರುವಂತಹ ಜಯ ಅನ್ನೋ ವೈಕುಂಠ ದ್ವಾರಪಾಲಕನನ್ನು ತನ್ನ ಮನೆಯಲ್ಲೇ ಇಟ್ಕೊಂಡು ಅವನಿಗೆ ಸಂತೈಸಿದ ಭಕುತರ ಅಪರಾಧವ ಬಗೆಯನೀ ದೇವ ಅಭಕೃತರು ತಪ್ಪಿದರೆ ಬಲು ಭಯವೀವ ಅಂತ ವಾದರಾಜರು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ ಭಕುತರ ಅಪರಾಧವ ಮಾಡಿದರೂ ಕೂಡ ಬಗೆಯ ನೀ ಗಣನೆಗೆ ತಗೊಳ್ಳೋದಿಲ್ಲ ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ ಇದ್ದಂತೆ ಅಭಕೃತರು ಅಂದರೆ ಭಕ್ತರಲ್ಲದೇ ಇರ್ತಕ್ಕಂಥವ್ರು ದಾರಿ ತಪ್ಪಿದರೆ ಬಲು ಭಯವೀವ ಅವರಿಗೆ ದುಃಖ ಕಷ್ಟಗಳನ್ನೇ ಕೊಡ್ತಾನೆ ವಾಸ್ತವವಾಗಿ ಜಾರ ಚೋರ ಅಂತೆಲ್ಲ ಹೇಳಿದಲ್ಲಿ ಭಕ್ತರ ಅಪರಾಧವನ್ನೇ ಮಾಡಿರೋದಿಲ್ಲ ಜಾರನಂತೆ ಚೋರನಂತೆ ತೋರಿಕೊಂಡವ ಭಗವಂತ ಜಾರಾ ಚೋರರಿಂದ ಜಾರತ್ವ ಚೋರತ್ವಗಳನ್ನು ಮಾಡಿಸೋನು ಅವನೇ ನಿಯಾಮಕ ಅಂತಲೇ ಭಕ್ತರು ಹೇಳಿರ್ತಾರೆ ಆದ್ದರಿಂದ ಅದು ಅಪರಾಧವೇ ಅಲ್ಲ ಅದು ಸ್ತುತಿನೇ ಹೊರತು ನಿಂದೆಯೂ ಅಲ್ಲ ಈ ರಹಸ್ಯವನ್ನು ಭಗವಂತ ತಿಳಿದವನೇ ಆಗಿದ್ದರಿಂದ ಅದನ್ನು ಸಹನ ಮಾಡ್ತಾನೆ ತಿಳಿಯದೇ ಇದ್ದವರು ಅಸಹನೆಯಿಂದ ಶಿಕ್ಷೆಯನ್ನು ಕೊಡ್ತಾರೆ ಭಗವಂತ ಸರ್ವಜ್ಞ ಸರ್ವಕರ್ತ ಸರ್ವ ಪ್ರೇರಕ ಸರ್ವನಿಯಾಮಕ ಭಕ್ತರೊಳಗೆ ಅವನೇ ಪ್ರೀತಿಯಿಂದ ಅವರಲ್ಲಿ ಹರಿ ಜಾರನಲ್ಲ ಚೋರನಲ್ಲ ಅನ್ನೋ ಬುದ್ಧಿಯನ್ನು ಅಭಿವ್ಯಕ್ತಿ ಮಾಡಿಕೊಟ್ಟು ಆ ಅರ್ಥ ಬರುವಂತೆ ಜಾರ ಚೋರ ಅನ್ನೋ ನಿಂದೆಯ ಶಬ್ದಗಳನ್ನು ನುಡಿಸಿರ್ತಾನೆ ಅಂದಮೇಲೆ ಇಲ್ಲಿ ಅಸಹನೆಗೆ ಅವಕಾಶವೇ ಇಲ್ಲ ಸ್ತುತಿಗೆ ಒಲಿದು ಭಗವಂತ ಅವರನ್ನು ತನ್ನ ನಿಕೇತನ ಅಂದರೆ ತನ್ನ ಜ್ಞಾನಾದಿಗಳನ್ನು ಕೊಟ್ಟು ಅವ್ರನ್ನ ಉದ್ಧಾರ ಮಾಡ್ತಾನೆ ಭಗವಂತ